ಮದುವೆಯ ದಿನವೂ ಬಂತು ನನ್ನ ತಂಗಿ ಬರಲಿಲ್ಲ ತಂಗೆಯ ಎದುರಲ್ಲಿ ತಾಳಿಯ ಕಟ್ಟುವ ಭಾಗ್ಯ ನನಗಿಲ್ಲ ಮದುವೆಯ ದಿನವೂ ಬಂತು ನನ್ನ ತಂಗಿ ಬರಲಿಲ್ಲ ತಂಗೆಯ ಎದುರಲ್ಲಿ ತಾಳಿಯ ಕಟ್ಟುವ ಭಾಗ್ಯ ನನಗಿಲ್ಲ ಅಪ್ಪ ಅಮ್ಮ ಕತ್ತ ಮ್ಯಾಲೆ ತಂಗೆಯ ಹೊರೆಯೂ ನನ್ನ ಮ್ಯಾಲೆ ಮಾ ಮ್ಯಾಲೆ ತಂಗಿಯ ಹೊಲೆಯೂ ನನ ಮ್ಯಾಲೆ ಕೂಳಿಯ ನಾಲಿಯ ಮಾಡಿ ತಂಗಿಯ ಶ್ರೀಮಂತನ ಮಾಡದಿ ಮಾಡಿದ್ರೆ ಕೂಳಿನಾಲಿಯ ಮಾಡಿ ತಂಗಿಯ ಶ್ರೀಮಂತನ ಮಾಡದಿ ಮದುವೆಯ ದಿನವೂ ಬಂತು ನನ್ನ ತಂಗಿ ಬರಲಿಲ್ಲ ತಂಗಿಯ ಎದುರಲಿ ತಾಳಿಯ ಕಟ್ಟುವ ಭಾಗ್ಯ ನನಗಿಲ್ಲ ಮದುವೆಗೆ ಕರೆಯಲು ಹೋಗಿದ್ದೆ ಮಳೆಯಾಗೆ ಹೊರಗಡೆ ನಿಂತಿದ್ದೆ ಮದುವೆಗೆ ಕರೆಯಲು ಹೋಗಿದ್ದೆ ಮಳೆಯಾಗೆ ಹೊರಗಡೆ ನಿಂತಿದ್ದೆ ನನ್ನ ಒಳಗೆ ಕರೆಯದೆಯೇ ಬಾಗಿಲು ಜಡಿದಳು ನನ್ನಾಣೆ ನನ್ನನ್ನು ಒಳಗೆ ಕರೆಯದೆಯೇ ಬಾಗಿಲು ಜಡಿದಳು ನನ್ನಾಣೆ ಮದುವೆಯ ದಿನವೂ ಬಂತು ನನ್ನ ತಂಗಿ ಬರಲಿಲ್ಲ ತಂಗಿಯ ಎದುರಲ್ಲಿ ತಾಳಿಯ ಕಟ್ಟುವ ಭಾಗ್ಯ ನನಗೆಲ್ಲ ತಿಳಿತನದಾಗೆ ಮೆರೆದೋಳೆ ಅಣ್ಣನ ಸದ್ಯ ಮಾಡ್ಯಾಳೆ ತಿಳಿತನದಾಗೆ ಬೆರದಾಳೆ ಅಣ್ಣನ ಸದ್ಯ ಮಾಡ್ಯಾಳೆ ಸುತ್ತು ಉಣಿತಿ ಬೆಳೆಸಿದ ಅಣ್ಣನ ಮರತೆ ಬಿಟ್ಟಿಯಾಳೆ ಸುತ್ತು ಉಣಿತಿ ಬೆಳೆಸಿದ ಅಣ್ಣನ ಮರತೆ ಬಿಟ್ಟಿಯಾಳೆ ಮದುವೆಯ ದಿನವೂ ಬಂತು ನನ್ನ ತಂಗಿ ಬರಲಿಲ್ಲ ತಂಗಿಯ ಎದುರಲ್ಲಿ ತಾಳಿಯ ಕಟ್ಟುವ ಭಾಗ್ಯ ನನಗಿಲ್ಲ ತಂಗಿಯ ಎದುರಲ್ಲಿ ತಾಳಿಯ ಕಟ್ಟುವ ಭಾಗ್ಯ ನನಗಿಲ್ಲ